ನಮ್ಮ ಮನೆಯ ಅಡಿಗೆ ಮನೆಯಲ್ಲಿ ಮೀಟಿಂಗ್ ನಡೆದಿತ್ತ ನಮ್ಮ ಮನೆಯ ಅಡಿಗೆ ಮನೆಯಲ್ಲಿ ಮೀಟಿಂಗ್ ನಡೆದಿತ್ತರಿಂದ ಅವಲ್ಲಕ್ಕೆ ಅಧ್ಯಕ್ಷನಾಗಿತ್ತ ಡಮ್ರೋನ್ ಬಂದು ಡಾಮ ಡಾಮ ಎಂದು ಡಂಗುರ ಸಾರಿತ ಜಾಮೂನ್ ಬಂದು ಜನಗಳ ನೋಡಿ ಪ್ರಾರ್ಥನೆ ಹಾಡಿದ್ದ ನಂಜನ ಗೋಡಿನ ರಸ್ಬಾಲೆ ಹಣ್ಣು ಸೇರಿಯಲ್ಲಿತ್ತ ಬಂದು ವಂದನೆ ಮಾಡ್ತಿತ್ತ ಅಡಿಗೆ ಮನೆಯ ಬಾಗಿಲು ಮುಚ್ಚಿ ಎಲ್ಲವೂ ಹೊರಟಿತ್ತ ಸೇಲಂ ಬಾಳೆ ಸಾಲಾಗಿ ನಿಂತು ಸೆಲ್ಯೂ ತೊಡೆದಿತ್ತ ಸೆಲ್ಯೂ ತೊಡೆದಿತ್ತ